ಓಂ ಓರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೆಯದಾದಂತಹ ವಿದ್ಯೇಶ್ವರ ಸಮಿತಿಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಇದರಲ್ಲಿ ಈಗಾಗಲೇ ಹದಿನೇಳು ಶ್ಲೋಕಗಳು ಆಗಿವೆ ಈ ಹದಿನೆಂಟನೇ ಶ್ಲೋಕ ಇದರಲ್ಲಿ ಎಷ್ಟು ಶಿವಲಿಂಗಗಳನ್ನು ಅರ್ಚನೆ ಮಾಡಿದರೆ ಪಾರ್ಥಿವಲಿಂಗಗಳನ್ನು ಯಾವ ಫಲ ಸಿಗ್ತದೆ ಎನ್ನತಕ್ಕಂಥ ವಿಷ ವಿಚಾರ ಇದರಲ್ಲಿರ್ತ ವಿಷಯ ಕಾರಾಗೃಹಾಧಿಮುಕ್ತರ್ಥಮ ಕಾರುಧಾಕ್ಯಾದಿ ಭಯೇ ಸಪ್ತ ಸಪ್ತಸಹಸ್ರಂ ಕಾರ ಹತ್ತು ಸಾವಿರ ಆಯುತಮ್ ಅಂತೇಳಿದರೆ ಹತ್ತು ಸಾವಿರ ಲಿಂಗಪೂಜೆಯನ್ನು ಮಾಡಿದರೆ ಕಾರಾಗೃಹಾದಿಮುಕ್ತ ಕಾರಾಗೃಹದಿಂದ ಜೈಲಿನಿಂದ ಸೆರೆಯಿಂದ ಸೆರೆಮನೆಯಿಂದ ಬಂಧನದಿಂದ ಬಿಡುಗಡೆ ಆಗ್ತಾನೆ ಬಂಧನದಿಂದ ಬಿಡುಗಡೆ ಆಗಬೇಕಿದ್ದರೆ ಹತ್ತು ಸಾವಿರ ಶಿವಲಿಂಗಗಳ ಪೂಜೆ ಮಾಡಬೇಕು ಕಾರಯೇತ್ ಮಾಡಿಸಬೇಕು ಭೂತಿಯಾದವನು ಡಾಕಿನ್ಯಾದಿ ಭಯೇ ಸಪ್ತಸಹಸ್ರಂ ಕಾರಥಾಕಿನಿ ಮುಂತಾದ ಅಭೂತಗಳ ಬಾಧೆ ಇದ್ದರೆ ಸಪ್ತಸಹಸ್ರ ಏಳು ಸಾವಿರ ಅದು ಹತ್ತು ಸಾವಿರ ಕಾರಾಗೃಹ ಮುಕ್ತಿಗೆ ಡಾಕಿನಿ ಮುಂತಾದ ಬಾಧೆಯ ಮುಕ್ತಿಗೆ ಏಳು ಸಾವಿರ ಶಿವಲಿಂಗಗಳನ್ನು ಅರ್ಚನೆ ಮಾಡಿಸಬೇಕು ಮಾಡಬೇಕು ಸಹಸ್ರಾಣಿ ಪಂಚಾದಶ ಸಹಸ್ರಾಣಿ ಪಂಚ ಪಂಚಾಶದ ಪಂಚ ಸಹಸ್ರ ಪಂಚ ಪಂಚುತ್ರ ಅಂತೇಳಿ ಅಂದರೆ ಸಹಸ್ರಿ ಪಂಚಪಂಚಾಶತ್ತು ಪಂಚಾಶಂದರೆ ಐವತ್ತು ಪಂಚಪಂಚಾಶತ್ತಂದರೆ ಐವತ್ತೈದು ಸಹಸ್ರಿ ಐವತ್ತೈದು ಸಾವಿರ ಲಿಂಗಗಳನ್ನು ಅರ್ಚನೆ ಮಾಡಬೇಕು ಯಾರು ಸಹಸ್ರಾಣಿ ಪಂಚಪಂಚಾಶದ ಅಪುತ್ರಃ ಪ್ರಕಾರ ಯೇತ್ ಗ ಮಕ್ಕಳಿಲ್ಲದವನು ಗಂಡು ಮಕ್ಕಳಿಲ್ಲದವನು ಐವತ್ತೈದು ಸಾವಿರ ಲಿಂಗಗಳನ್ನು ಅರ್ಚಿಸಬೇಕು ಲಿಂಗಾನಾತೇನೆಯುವ ಕನ್ಯಕ ಹತ್ತು ಸಾವಿರ ಲಿಂಗಗಳನ್ನು ಅರ್ಚಿಸಿದರೆ ಹೆಣ್ಣು ಮಕ್ಕಳಾಗ್ತಾರೆ ಐವತ್ತೈದು ಸಾವಿರ ಲಿಂಗಗಳನ್ನು ಅರ್ಚಿಸಿದರೆ ಗಂಡು ಮಕ್ಕಳಾಗ್ತಾರೆ ಲಿಂಗಾನಾಂ ಅಯುತೇನೈವ ವಿಷ್ಣಾಧ್ಯ ಐಶ್ವರ್ಯಮಾಪ್ನುಯೋತ್ ಲಿಂಗಾಂ ಪ್ರವ ಹ್ಯತುಲಾಂ ಶ್ರಿಯಮಾಪ್ನುಯೋತ್ ಹತ್ತು ಸಾವಿರ ಲಿಂಗಗಳನ್ನು ಅರ್ಚಿಸಿದರೆ ವಿಷ್ಣು ದೇವತೆಗಳ ಐಶ್ವರ್ಯ ಕೂಡ ಲಭಿಸ್ತದೆ ಇನ್ನು ಪ್ರಯುತ ಅಂದರೆ ಇಲ್ಲಿ ಹೇಳಿದ್ದು ಇಪ್ಪತ್ತು ಆಯುತ ಅಂದರೆ ಹತ್ತು ಸಾವಿರ ಪ್ರಾಯುತ ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಲಿಂಗಗಳನ್ನು ಅರ್ಚಿಸಿದರೆ ಹೆಚ್ಚಾದಂತಹ ಸಂಪತ್ತು ಅಥ ಅತುಲವಾದ ಐಶ್ವರ್ಯ ಅತುಲೈಶ್ವರ್ಯ ಉಂಟಾಗ್ತದೆ ಕೋಟಿಮೇಕಾಂತಲಿಂಗಾನ್ನ ಯ ಕರೋತಿ ನರೋ ಭುವಿ ಶಿವ ಭವೇತ್ಸೋ ಪಿ ನಾತ್ತ ಕಾರ್ಯ ವಿಚಾರಣ ಒಂದು ಕೋಟಿ ಲಿಂಗಗಳನ್ನು ನಿರ್ಮಿಸಿ ಅರ್ಚಿಸಿದಂತಹ ನರೋತ್ತಮ ಯಾವನಿದ್ದಾನೋ ಮನುಷ್ಯೋತ್ತಮನು ಶಿವನೇ ಆಗ್ತಾನೆ ಶಿವ ಸ್ವರೂಪ ಹೊಂದುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಅರ್ಚ ಪಾರ್ಥಿವಲಿಂಗಾಂ ಕೋಟಿ ಯಜ್ಞ ಫಲಪ್ರದ ಹೀಗೆ ಪಾರ್ಥಿವ ಲಿಂಗಗಳನ್ನು ಕೋಟಿ ಯಜ್ಞಗಳನ್ನು ಮಾಡಿದಂತಹ ಫಲ ಸಿಗ್ತದೆ ಭಕ್ತಿದ ಮುಕ್ತಿದ ನಿತ್ಯಂ ತತಃ ಕಾಮಾರ್ಥಿನ ಮುಕ್ತಿಯನ್ನು ಅಪೇಕ್ಷಿಸ್ತಕ್ಕಂಥವ್ರಿಗೆ ಮುಕ್ತಿ ಭೋಗವನ್ನು ಅಪೇಕ್ಷಿಸ್ತಕ್ಕಂಥವ್ರಿಗೆ ಭೋಗವನ್ನು ಕೊಡುವಂಥದ್ದು ಪಾರ್ಥಿವಲಿಂಗದ ಅರ್ಚನೆ ವಿನಿಂಗಾರ್ಚನ ಯಾ ಕಾಲೋ ಗಚತಿ ನಿತ್ಯಶ ಮಹಾ ಹಾ ನಿರ್ಭವೆ ತುರ್ವೃತ್ತ ಪಾರ್ಥಿವಲಿಂಗವನ್ನು ಅರ್ಚಿಸದೆ ದುರಾಚಾರಿಯಾಗಿ ದುರ್ವೃತ್ತ ದುರ್ಜೀವನವನ್ನು ನಡೆಸುತ್ತಾ ಯಾವನು ಕಾಲವನ್ನು ಕಳೆಯುತ್ತಾನೋ ಕಾಲು ಗತಿ ನಿತ್ಯಶ ಯಾ ಲಿಂಗಾರ್ಚನ ವಿಿ ಭತ್ ತನಿಗೆ ಮಹತ್ತ ಮಹತ್ತಾದ ಹಾನಿಯು ಪ್ರಾಪ್ತವಾಗ ತೊಂದರೆ ಉಂಟಾಗ್ತದೆ ದೊಡ್ಡ ತೊಂದರೆ ಎಕರ್ವಾನ ವ್ರತ ವಿವಿಧ ತೀರ್ಥ ಯಜ್ಞ ಲಿಂಗಾರ್ಚಕತಸ್ಮತ ಎಲ್ಲ ದಾನಗಳು ಸರ್ವ ದಾನಿ ವ್ರತಾ ವಿವಿಧಾನೆ ಎಲ್ಲ ಬಗೆಯ ವ್ರತಗಳು ತೀರ್ಥಗಳು ನಿಯಮಗಳು ನಿಯಮ ಯಜ್ಞ ಲಿಂಗಾರ್ಚಾ ಚ ಏಕತಃ ಸ್ಮೃತ ಅಂದರೆ ಒಂದು ಕಡೆ ದಾನಗಳು ಎಲ್ಲ ಬಗೆಯ ವ್ರತಗಳು ತೀರ್ಥಗಳು ನಿಯಮಗಳು ಯಜ್ಞಗಳು ಎಲ್ಲ ಒಂದು ತಕ್ಕಡಿಯಲ್ಲಿಟ್ಟರೆ ಪಾರ್ಥಿವಲಿಂಗಾರ್ಚನೆಯು ಒಂದು ತಕ್ಕಡಿಯಲ್ಲಿ ನಿಲ್ತದೆ ಇದಕ್ಕೆಲ್ಲ ಸಮನ ಶಿವನ ಪಾರ್ಥಿವಲಿಂಗದರ್ಚನೆ ಪೃಥ್ವೀತತ್ವ ಅಂತ ಮಣ್ಣು ಮಣ್ಣಿನ ಮಾಡಿರತಕ್ಕಂಥ ಮುಖ್ಯವಾಗಿ ಶಿವಲಿಂಗದ ಅರ್ಚನೆ ಇದೆಲ್ಲದಕ್ಕೂ ಸಮನ ಆಗ್ತದೆ ಅಂತೇಳಿ ಕಲೌ ಲಿಂಗಾರ್ಚನ ಶ್ರೇಷ್ಠ ಯಥಾ ಲೋಕೆ ಪ್ರದರ್ಶಿ ತನ್ನ ಅಸ್ತಿ ಶಾಸ್ತ್ರ ಸಿದ್ಧಾಂತ ನಿಶ್ಚಯ ಕಲಿಯುಗದಲ್ಲಿ ಶಿವಲಿಂಗದ ಪೂಜೆಯೇ ಶ್ರೇಷ್ಠವಾದಂಥದ್ದು ಆದ್ದರಿಂದಲೇ ಲಿಂಗಾರ್ಚನೆಯು ಹೆಚ್ಚಾಗಿ ಲೋಕದಲ್ಲಿ ಕಾಣ್ತದೆ ನೋಡಿ ನೀವು ಬೇಕಿದ್ರೆ ಸುತ್ತಮುತ್ತ ಶಿವ ದೇವಸ್ಥಾನಗಳೇ ಜಾಸ್ತಿ ಇರ್ತದೆ ಶಿವಲಿಂಗದ ಪೂಜೆ ಇರತಕ್ಕಂಥ ದೇವಾಲಯಗಳು ಕೂಡ ಇದೆ ಅತಿ ಹೆಚ್ಚಾಗಿದೆ ಲಿಂಗ ಪೂಜೆಗಿಂತ ಶ್ರೇಷ್ಠವಾದ ಇನ್ನೊಂದಿಲ್ಲ ಎನ್ನತಕ್ಕಂಥದ್ದು ಶಾಸ್ತ್ರದ ಸಿದ್ಧಾಂತ ಕೂಡ ಹೌದು ನಮ್ಮ ಸುತ್ತಮುತ್ತವೇ ನೋಡಿದರೆ ನಮಗೆ ಗೊತ್ತಾಗ್ತದೆ ಎಷ್ಟು ಶಿವ ದೇವಾಲಯಗಳಿವೆ ಎಷ್ಟು ಶಿವಲಿಂಗದ ಪೂಜೆಗಳು ನಡೀತಾ ಇವೆ ಅಂತೇಳಿ ಭುಕ್ತಿ ಮುಕ್ತಿಪ್ರದಂ ಲಿಂಗಂ ವಿವಿಧಾಪನ್ ನಿವಾರಣಂ ನಿತ್ಯಂ ಶಿವಸಾಯುಜ್ಯ ಮಾತ್ ಭಕ್ತಿ ಮುಕ್ತಿ ಭೋಗ ಮೋಕ್ಷ ಎರಡನ್ನೂ ಕೂಡ ಉಂಟು ಮಾಡುವಂತಹದ್ದು ಈ ಶಿವಲಿಂಗದ ಪೂಜೆ ವಿವಿಧ ಆಪತ್ತುಗಳನ್ನು ನಿವಾರಿಸುವಂತಹದ್ದು ಎಲ್ಲ ರೀತಿಯ ತೊಂದರೆಗಳನ್ನು ವಿಪತ್ತುಗಳನ್ನು ಆಪತ್ತುಗಳನ್ನು ಮನುಷ್ಯನಾದಂಥವನು ನಿತ್ಯವೂ ಈ ಶಿವಲಿಂಗವನ್ನು ಪೂಜಿಸಿದರೆ ಶಿವ ಸಾಹಿತ್ಯವನ್ನು ಶಿವನ ಸ್ವರೂಪವನ್ನು ಹೊಂದುತ್ತಾನೆ ಶಿವೈಕ್ಯನಾಗ್ತಾನೆ ಶಿವನಾಮಮಯಂ ನಿತ್ಯಂ ಶಿವಮಾ ಶಿವನಾಮಮಯಂ ಲಿಂಗಂ ನಿತ್ಯಂ ಪೂಜ್ಯಂ ಮಹರ್ಷಿಭಿ ಯತಿಂಗು ತ ಪೂಜ್ಯ ಲಿಂಗಗಳಲ್ಲಿ ಶಿವನಾಾಮಮಯವಾದಂಥ ಲಿಂಗಗಳನ್ನೇ ಮಹರ್ಷಿಗಳು ಪೂಜಿಸಬೇಕು ಶಿವನಾಮಯಂ ಲಿಂಗ ನಿತ್ಯ ಪೂಜ್ಯ ಮಹರ್ಷಿ ಯತಶ್ಚ ಸರ್ವಿಂಗು ತಸ್ ಪೂಜ್ಯ ವಿಧಾನತಃ ಅದೇ ಶ್ರೇಷ್ಠವಾದ ಕಾರಣ ಎಲ್ಲ ಲಿಂಗಗಳಲ್ಲಿ ಅದನ್ನು ವಿಧಿಯತ್ತಾಗಿ ಅರ್ಚಿಸಬೇಕು ಮಹರ್ಷಿಗಳಾದಂಥವರು ಉತ್ತಮಂ ಮಧ್ಯಮಂ ನೀಚಂ ತ್ರಿವಿಧಂ ಲಿಂಗಮೀರಿತಂ ಮಾನತೋ ಮುನಿಶಾರ್ಧೋ ಲಾಹ ತಕ್ಷೃಣುಧ್ವಂ ಮುನೀಶ್ವರೇ ಮುನಿಶ್ರೇಷ್ಠರೇ ಆಯಾಯ ಪ್ರಮಾಣಗಳಿಗನುಸಾರವಾಗಿ ಶಿವಲಿಂಗವು ಉತ್ತಮ ಮಧ್ಯಮ ನೀಚ ಅಂತೇಳಿ ಮೂರು ವಿಧವಾಗಿದೆ ಅದನ್ನು ಹೇಳ್ತೇನೆ ಕೇಳಿ ಅಳತೆ ಆಧಾರದಲ್ಲಿ ಗಾತ್ರದ ಆಧಾರದಲ್ಲಿ ಚತುರಂಗುಲ ಮಾನತಃ ಮಾನ ಅಂದರೆ ಅಳತೆ ಚತುರಂಗುಲ ಮುಚ್ಛಾಂ ರಮ್ಯಂ ವೇದಿಕಯಾಯುತ ಉತ್ತಮಂ ಲಿಂಗಮಾಖ್ಯಾತ ಮುನಿವಿಶಾಸ್ತ್ರಗೋ ವಿಧೈ ಶಾಸ್ತ್ರಜ್ಞನಾದಂತಹ ಮುನಿಗಳಿವು ಯಾವುದನ್ನು ಉತ್ತಮವಾದ ಲಿಂಗ ಅಂತೇಳಿ ಹೇಳಿದ್ದಾರೆ ನಾಲ್ಕು ಅಂಗುಲ ಎತ್ತರವಾಗಿದ್ದು ಪೀಠದೊಡನೆ ಇರತಕ್ಕಂಥ ರಮ್ಯವಾದ ಲಿಂಗ ಸುಂದರವಾದ ಲಿಂಗ ಯಾವುದಿದೆ ಅದು ಉತ್ತಮ ಅಂತೇಳಿ ಹೇಳಿದ್ದಾರೆ ಶಾಸ್ತ್ರಜ್ಞರಾದಂತಹ ಮುನಿಗಳು ತದರ್ಧಂ ಮಧ್ಯಮ್ ಪ್ರೋಕ್ತಂ ಚತುರಂಗುಲ ಅಂತ ಹೇಳಿದರೆ ಒಂದು ಅಂಗುಲ ಎರಡು ಬೆರಳಿನಷ್ಟು ಅದರ ಸಾಮಾನ್ಯವಾಗಿ ಒಂದು ಇಂಚು ಒಂದು ಅಂಗುಲ ಈಗ ಚತುರಂಗ ನಾಲ್ಕು ಇಂಚು ಅಷ್ಟು ದೊಡ್ದು ಅಷ್ಟು ಉದ್ದವಾಗಿರ್ತಕ್ಕಂಥಲ್ಲಿ ಅದು ಉತ್ತಮ ಅಂತೇಳಿ ಸುಂದರವಾದಂಥ ವೇದಿಕೆಯಲ್ಲಿ ಇಟ್ಟಂಥದ್ದು ಪೀಠ ದೊಡ್ಡನೆ ಇಟ್ಟಿರ್ತಕ್ಕಂಥದ್ದು ತದರ್ಧಂ ಮಧ್ಯಮಂ ಪ್ರೋಕ್ತಂ ತದರ್ಧಂ ಅಧಮಂ ಸ್ಮೃತಂ ಅದರ ಅರ್ಧ ಅಂದರೆ ಎರಡಂಗುಲ ಇದ್ದರೆ ಅದು ಮಧ್ಯಮ ಅದರ ಅರ್ಧ ಅಂದರೆ ಒಂದಂಗುಲ ಇದ್ದರೆ ಅದು ಅಧಮ ಇತ್ತ ತ್ರಿವಿಧಮ ಖ್ಯಾತ ಉತ್ತರ ಉತ್ತರ ಹೀಗೆ ಮೂರು ವಿಧವಾಗಿ ಇದೆ ಶಿವಲಿಂಗ ಅಂತೇಳಿ ಹೇಳಲ್ಪಟ್ಟಿದೆ ಹೆಚ್ಚು ಪ್ರಮಾಣವುಳ್ಳ ಲಿಂಗ ಶ್ರೇಷ್ಠವಾದ ಉತ್ತರ ಉತ್ತರತಃ ಪರಂ ದೊಡ್ಡ ದೊಡ್ಡದಾದಾಗಿ ಶ್ರೇಷ್ಠ ಆಗ್ತಾ ಹೋಗ್ತದೆ ಈ ಮೂರರಲ್ಲಿ ಸಣ್ಣದು ಅಧಮ ಸ್ವಲ್ಪ ದೊಡ್ಡದು ಮಧ್ಯಮ ಇನ್ನು ನಾಲ್ಕು ಪೂರ್ತಿ ಅಂತಕ್ಕಂಥದ್ದು ಉತ್ತಮ ಅಂತೇಳಿ ಹಾಗೆ ಒಂದಕ್ಕಿಂತ ಒಂದು ಶ್ರೇಷ್ಠವಾಗ್ತದೆ ಅಂಥೇಳಿ ಅನೇಕ ಲಿಂಗಂ ಯೋ ನಿತ್ಯಂ ಭಕ್ತಿ ಶ್ರದ್ಧಾ ಸಮನ್ವಿತ ಪೂಜಯೇತ್ ಸ ಲಭೆತ್ ಕಾನ್ ಮನಸಾ ಮಾನಸೇಪ್ಸಿ ತಾನ್ ನಿತ್ಯವೂ ಭಕ್ತಿಶ್ರದ್ಧೆಗಳಿಂದ ಅನೇಕ ಲಿಂಗಗಳನ್ನು ಪೂಜಿಸ್ತಕ್ಕಂಥವನು ನಿತ್ಯಂ ಭಕ್ತಿಶ್ರದ್ಧಮನ್ವಿತಃ ಯಾ ಅನೇಕ ಲಿಂಗ ಪೂಜೆತ್ ಸಹ ಲಭೆತ್ ಅವನು ಪಡೆಯುತ್ತಾನೆ ಲಭ್ಯ ಅವನಿಗೆ ಯಾವುದು ಅವನಿಗೆ ಲಭಿಸ್ತದೆ ಏನು ಕಾಮನ್ ಮನಸ ಮಾನಸೇಪ್ಸಿತಾನ್ ಮನಸ್ಸಿನಿಂದ ಬೇಕು ಇಷ್ಟಾರ್ಥಗಳು ಏನೇನು ಬಯಸ್ತಾನೋ ಅದೆಲ್ಲವನ್ನು ಕೂಡ ಹೊಂದುತ್ತಾನೆ ಪಡೆಯುತ್ತಾನೆ ನ ಲಿಂಗಾರಾಧನಾಧನ್ಯ ಪುಣ್ಯಂ ವೇದ ಚತುಷ್ಟೇ ಸರ್ವಶಾಸ್ತ್ರ ವೇಷ ಎನಿಶ್ಚಯ ಶಿವಲಿಂಗಾರ್ಚನೆಯನ್ನು ಹೊರತುಪಡಿಸಿ ಇದಕ್ಕಿಂತ ಶ್ರೇಷ್ಠವಾದ ಪುಣ್ಯತಮವಾದಂಥ ಇನ್ನೊಂದು ಕರ್ಮ ನಾಲ್ಕು ವೇದಗಳಲ್ಲಿ ಕೂಡ ಇಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಸಕಲ ಶಾಸ್ತ್ರಗಳ ಸಿದ್ಧಾಂತವು ಕೂಡ ಹೀಗೇ ಇದೆ ಅದರಲ್ಲಿ ಕೂಡ ಹಾಗೆ ಹೇಳಿದೆ ನಾಲ್ಕು ವೇದಗಳಲ್ಲಿ ಕೂಡ ಹಾಗೆ ಹೇಳ್ತದೆ ಸರ್ವೇಧತ್ ಪರಿತ್ಯಜ್ಯ ಕರ್ಮಜಾಲಮಶೇಷತಃ ಭಕ್ತಿಯ ಪರಮಯಾ ಯುಕ್ತೋ ಲಿಂಗಮೇಗಂ ಪ್ರಪೂಜೆಯೇತ್ ವಿದ್ವಾಂಸನಾದವನು ಜ್ಞಾನಿಯಾದವನು ಮಿಕ್ಕೆಲ್ಲ ಲೌಕಿಕ ವೈದಿಕ ಕರ್ಮಗಳನ್ನು ಬಿಟ್ಟು ಈ ಪಾರ್ಥಿವ ಲಿಂಗಾರ್ಚನೆಯೊಂದನ್ನು ತುಂಬ ಭಕ್ತಿಯಿಂದ ಮಾಡಬೇಕು ಸರ್ವೇತತ್ ಪರಿತ್ಯಜ್ಯ ಕರ್ಮ ಜಾಲಂ ಅಶೇಷತ ಅಶೇಷವಾದ ಕರ್ಮ ಜಾಲವನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ಭಕ್ತಿಯ ಪರಮಯಾ ಯುಕ್ತಃ ಪರಮ ಶ್ರೇಷ್ಠವಾದ ಭಕ್ತಿಯಿಂದ ಕೂಡಿದವನಾಗಿ ಲಿಂಗವೇಕಂ ಪ್ರಪೂಜೆಯೇ ಇದೊಂದು ಪೂಜಿಸಬೇಕು ಚೆನ್ನಾಗಿ ಪೂಜಿಸಬೇಕು ಪ್ರಕೃಷ್ಟವಾಗಿ ಪ್ರಪೂಜೇತ್ ಲಿಂಗೇರ್ಚಿತೇ ಅರ್ಚಿ ಜಗತ್ ಸ್ಥಾವರ ಜಂಗವಂ ಸಂಸಾರಾಂ ಬುದಿಮಗ್ನಾಂ ನಾಣ್ಯ ತಾರಣ ಮುರಣಕಾರಣ ಲಿಂಗವನ್ನು ಪೂಜಿಸಿದರೆ ಚರಾಚರಾತ್ಮಕವಾದ ಇಡೀ ಜಗತ್ತನ್ನು ಪೂಜಿಸಿದಾಗೆ ಆಗ್ತದೆ ಸ್ಥಾವರ ಜಂಗಮಾತ್ಮಕವಾದ ಸ್ಥಾವರ ಅಂದರೆ ಅಚರ ಜಂಗಮ ಅಂದರೆ ಚರ ಹಾಗೆ ಚರಾಚರ ಅಂದರೆ ಜಂಗಮ ಸ್ಥಾವರ ಇದಿಂದ ಕೂಡಿರತಕ್ಕಂಥ ಜಗತ್ತು ಸೃಷ್ಟಿ ಯಾವುದಿದೆ ಇಡೀ ಅದನ್ನೆಲ್ಲವನ್ನು ಪೂಜಿಸಿದಾಗಿ ಆತೇ ಫಲ ಸಿಗ್ತದೆ ಶಿವಲಿಂಗವನ್ನು ಪೂಜಿಸಿದರೆ ಈ ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿರತಕ್ಕಂಥವರಿಗೆ ನ ಅನ್ಯತ ತಾರಣ ಕಾರಣಂ ಅದನ್ನು ದಾಟಲಿಕ್ಕೆ ಬೇರೆ ಇದಕ್ಕಿಂತ ಬೇರೆ ಯಾವುದು ಸಾಧನ ಇಲ್ಲ ಅಂತೇಳಿ ಬೇರೆ ಮಾರ್ಗ ಇಲ್ಲ ಅಜ್ಞಾನ ತಿಮಿರಾಂಧಾನಾಂ ವಿಷಯಾಸಕ್ತಚೇತಸಾಂ ಪ್ಲವೋ ನಾಣ್ಯೋಸ್ತಿ ಜಗತಿ ಲಿಂಗಾರಾಧನ ಮಂತರ ಅಜ್ಞಾನವೆಂಬ ತಿಮಿರ ಕತ್ತಲೆಯಿಂದ ಕುರುಡಾಗಿರ್ತಕ್ಕಂಥವರಿಗೆ ಅಂಧಾನ ಅಜ್ಞಾನ ತಿಮಿರ ಅಂಧಾನ ವಿಷಯಾಸಕ್ತ ಚೇತಸಾಮ್ ವಿಷಯಗಳಲ್ಲೇ ಆಸಕ್ತವಾಗಿರ್ತಕ್ಕಂಥ ಮನಸ್ಸುಳ್ಳವರಿಗೆ ಪ್ಲವೋ ನಾನ ಅಸ್ತಿ ನ ಅನ್ಯ ಅಸ್ತಿ ಜಗತಿ ಜಗತ್ತಿನಲ್ಲಿ ಬೇರೆ ಯಾವುದು ಈ ಪ್ಲವ ದಾಟಿಸುವಂಥ ನೌಕೆ ಪ್ಲವತಿ ಅಂದರೆ ತೇಲುತ್ತದೆ ಅಂಥೇಳಿ ತೇಲುವಂಥ ನೀರಿನಲ್ಲಿ ಅಂದರೆ ನೌಕೆ ಈ ಸಂಸಾರದ ಅಥವಾ ಈ ಜಗತ್ತಿನ ಒಂದು ಯಾವ ಸಾಗರ ಸಂಸಾರ ಸಾಗರ ಅಂತೇಳಿದೆ ಅದನ್ನು ದಾಟಲಿಕ್ಕೆ ಬೇರೆ ದೋಣಿ ನೌಕೆ ಅದರಲ್ಲಿ ತೇಲಿಸುವಂಥದ್ದು ಅದನ್ನು ದಾಟಿಸುವಂಥದ್ದು ಬೇರೆ ಯಾವುದೂ ಇಲ್ಲ ಅಜ್ಞಾನದ ಕತ್ತರೆಯಿಂದ ಕುರುಡರಾದಂಥ ವಿಷಯಾಸಕ್ತರಾದಂಥ ಮನಸ್ಸುಳ್ಳುವಂಥವರಿಗೆ ಲಿಂಗಾರಾಧನ ಮಂತರ ಶಿವಲಿಂಗದ ಆರಾಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಇನ್ನೊಂದು ಉತ್ತಮವಾದಂತಹ ನೌಕೆ ಇಲ್ಲ ದಾಟ್ಲಿಕ್ಕೆ ಸಂಸಾರಸಾಗರವನ್ನು ಹರಿಬ್ರಹಾದಯೋ ದೇವಾಮುನಯೋ ಯಕ್ಷರಾಕ್ಷಸ ಗಂಧರ್ವಾಶ್ಚಾರಣಸಿದ್ಧ ದೈತೆಜಾನವಾಥಾ ನಾಗಾಶೇಷ ಪ್ರಭೃತಯೋ ಗರುಡಾದ್ಯ ಖಗಾಸ್ತಾ ಸ ಪ್ರಜಾಪತಯ್ಚಾನೇ ಮನವ ಕಿನ್ನರ ನ ಪೂಜಯಿತ್ ಮಹಾಭಕ್ ಲಿಂಗ ಸರ್ವಾರ್ಥಸಿ ತಾಂ ತಾನ್ ಕಾಮನಭೀಷ್ಟಾಶ್ಚ ಪ್ರಾಪ್ತ ಸರ್ವಾನ್ ಹೃದಯ ನೋಡಿ ಯಾರೆಲ್ಲ ಅವರವರ ಮನಸ್ಸಿನಲ್ಲಿರತಕ್ಕಂತಹ ಕಾಮನೆಗಳನ್ನು ಅಭೀಷ್ಟಗಳನ್ನು ಈ ಶಿವಲಿಂಗದ ಅರ್ಚನೆಯಿಂದ ಸರ್ವಾರ್ಥಸಿದ್ಧಿಯನ್ನು ಉಂಟು ಮಾಡತಕ್ಕಂತಹ ಶಿವಲಿಂಗದ ಮಹಾಭಕ್ತಿಯಿಂದ ಕೂಡಿದಂತಹ ಪೂಜೆಯಿಂದ ಅವರವರ ಅಭಿಷ್ಟೆಗಳನ್ನು ಪಡ್ಕೊಂಡ್ರು ಪಡ್ಕೊಂಡು ಅಂಥೇಳಿ ಪಡ್ಕೊಳ್ತಾರೆ ಪಡ್ಕೊಳ್ ಪಡ್ಕೊಂಡ್ರು ಇನ್ನೂ ಪಡ್ಕೊಳ್ಳಲಿದ್ದಾರೆ ಕೂಡ ಭವಿಷ್ಯಕ್ಕೆ ಮೂರು ಕಾಲಗಳಲ್ಲಿ ಕೂಡ ಯಾರ್ಯಾರು ಶಿವಲಿಂಗದ ಅರ್ಚನೆಯಿಂದ ಸರ್ವಾರ್ಥವನ್ನು ಪಡ್ಕೊಂಡಿದ್ದಾರೆ ಅವರ ಇಷ್ಟಾರ್ಥಗಳನ್ನು ಅಂತ ಹೇಳಿದರೆ ಹರಿ ಬ್ರಹ್ಮಾದಿಗಳು ಮಹಾವಿಷ್ಣು ಚತುರ್ಮುಖ ಬ್ರಹ್ಮ ದೇವತೆಗಳು ಇಂದ್ರಾದಿಗಳು ಎಲ್ಲರೂ ಕೂಡ ದೇವತೆಗಳೆಲ್ಲ ಆಮೇಲೆ ಮುನಯ ಮುನಿಗಳು ಯಕ್ಷಸರು ಯಕ್ಷಸ ಗಂಧರ್ವಾ ಚಾರಣಾ ಗಂಧರ್ವರು ಚಾರಣರು ಸಿರುೈತೆಯ ದೈತ್ಯರು ದೈತೀಯ ಮಕ್ಕಳು ದಾನವಾಧಾನ ಮಕ್ಕಳು ದಾನವರು ನಗಾ ಆಧಿಶೇಷನೆ ಮುದಲಂತ ನಗಗಳು ಪ್ರೇ ಶೇಷಪ್ರಭೃತಿಯ ನಗಾ ಗರುಡಾಧ್ಯಾ ಖಗಾ ತರುಡನೆ ಮುದಲಾದಂತಪಕ್ಷಿಗಳು ಖ ಖೇ ಗಚ್ಚತಿ ಖಗ ಆಕಾಶದಲ್ಲಿ ಖಮ್ ಆಕಾಶ ಆಕಾಶದಲ್ಲಿ ಚಲಿಸ್ತಕ್ಕಂಥವು ಗಮಿಸ ಗಮನ ಮಾಡತಕ್ಕಂಥವು ಖಗಗಳು ಸಪ್ರಜಾಪತಯಶ್ಚಾನೇ ಕಶ್ಯಪ ಮುಂತಾದ ಪ್ರಜಾಪತಿಗಳು ಅಥವಾ ಬ್ರಹ್ಮರು ಅನ್ಯೇ ಮನವ ಕಿನ್ನರ ಹದಿನಾಲ್ಕು ಮನುಗಳು ಸ್ವಯಂಭುವ ಸ್ವಾರೋಚಿಷ ಚಾಕ್ಷುಷ ರೈವತ ತಾಮಸ ವೈವಸ್ವತ ಹಾಗೆಲ್ಲ ಬರ್ತದೆ ಹದಿನಾಲ್ಕು ಮನುಗಳು ಲಕ್ಷ ಸಾವರ್ಣಿ ಇಂದ್ರ ಸಾವರ್ಣಿ ರುದ್ರ ಸಾವರ್ಣಿ ಹ್ಞೂ ಭೌತ್ಯ ಹೀಗೆ ವಿವಿಧ ಹೆಸರುಗಳ ಹದಿನಾಲ್ಕು ಮನುಗಳು ಕಿನ್ನರರು ಇವರೆಲ್ಲರೂ ಕೂಡ ನರಾಹ ಮನುಷ್ಯರು ಇವರೆಲ್ಲರೂ ಕೂಡ ಅವರ ಇಷ್ಟಾರ್ಥಗಳನ್ನು ಪಡ್ಕೊಂಡಿದ್ದಾರೆ ಶಿವಪೂಜೆಯನ್ನು ಮಾಡಿ ಶಿವಲಿಂಗದರ್ಚನೆ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರೋ ವತಿಲೋಮಜ ಪೂಜೆಯೇ ಸತತಂ ಲಿಂಗ್ ತತ್ತನ್ಮಂತ್ರೇಣ ಸಾಧರಂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶೂದ್ರ ಅಥವಾ ಸಂಕರಜಾತಿಯವನು ಪ್ರತಿಲೋಮಜ ಪ್ರತಿಲೋಮ ಅಂದರೆ ಅನುಲೋಮ ಪ್ರತಿಲೋಮ ಅನುಲೋಮ ಅಂದರೆ ಈ ಶಾಸ್ತ್ರಗಳಲ್ಲಿ ಹೇಳತಕ್ಕಂಥ ಧರ್ಮಶಾಸ್ತ್ರಗಳಲ್ಲಿ ಬ್ರಾಹ್ಮಣ ವರ್ಣದವರು ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದಿಂದ ಸ್ತ್ರೀಯನ್ನು ಕನ್ಯೆಯನ್ನು ಪರಿಗ್ರಹ ಮಾಡಿಕೊಳ್ಬೋದು ಆದರೆ ವರನನ್ನು ಸ್ವೀಕಾರ ಮಾಡಬಾರ್ದು ಸ್ತ್ರೀ ತನ್ನ ಬ್ರಾಹ್ಮಣ ಕನ್ಯೆಯನ್ನು ಇತರ ವರ್ಣದವರಿಗೆ ಕೊಡಬಾರ್ದು ಆದರೆ ಇತರ ವರ್ಣಗಳ ಕನ್ಯೆಯನ್ನು ಪ್ರತಿಗ್ರಹ ಮಾಡಿಕೊಳ್ಬೋದು ಅದು ಅನುಲೋಮ ವಿವಾಹ ಅನುಲೋಮ ಇನ್ನು ಇಲ್ಲಿ ಹೇಳಿದ ಪ್ರತಿಲೋಮ ಅಂತೇಳಿ ಹೇಳಿದರೆ ಅಥವಾ ವಿಲೋಮ ಅಥವಾ ಪ್ರತಿಲೋಮ ಅಂದರೆ ಈ ಶಾಸ್ತ್ರಕ್ಕೆ ವಿರುದ್ಧವಾದ್ದು ಯಾವುದು ಬ್ರಾಹ್ಮಣ ಸ್ತ್ರೀಯನ್ನು ಇದರ ವರ್ಣದವರಿಗೆ ವಿವಾಹ ಮಾಡಿಕೊಡುವಂಥದ್ದು ಅದು ಪ್ರತಿಲೋಮ ಆಗ್ತದೆ ಹಾಗೆ ಅದರಲ್ಲಿ ಹುಟ್ಟಿದಂತಹ ಸಂಕರ ಜಾತಿ ಅದಕ್ಕೆ ಸಂಕರ ಜಾತಿ ಅಂತ ಹೇಳ್ತಾರೆ ಮಿಶ್ರ ಹೀಗೆ ಇವರು ಯಾರು ಕೂಡ ಎಲ್ಲರೂ ಕೂಡ ಪೂಜೆಯ ಸತತಂ ಲಿಂಗಂ ತತ್ತನ್ಮಂತ್ರೇಣ ಸಾದರಂ ಆಯಾ ಯಾವರಿಗೆ ಹೇಳಿದಂತಹ ಯಾವ ಮಂತ್ರ ಇದೆ ಅದರಿಂದ ಭಕ್ತಿಪೂರ್ವಕವಾಗಿ ಶಿವಲಿಂಗವನ್ನು ಸದಾ ಪೂಜಿಸಬೇಕು किम किं बहुक् मुनय स्त्रीण तथान्यत अध अोस्त शिवलिंग अर्चनेले मुनिगे हेली प्रयोजन <coughs> हाके <आकेड़> अंत <वेको>। <coughs> स्त्रीय मोदलगंलू शिवपूजेली अधिकार इधे नो ಅವರವರ ಮಂತ್ರ ಅಷ್ಟೇ ವಿಧಾನ ಮಂತ್ರಗಳು ಬೇರೆ ಬೇರೆ ಇದೆ ಆದರೆ ಶಿವಲಿಂಗವನ್ನು ನೋಡಿ ಎಲ್ಲರೂ ಕೂಡ ವೈಶ್ಯ ಶೂದ್ರ ಕ್ಷತ್ರಿಯ ಎಲ್ಲ ವರ್ಣನವರು ಕೂಡ ಈ ಬ್ರಾಹ್ಮಣ ಮಾಡಬೇಕು ಅಂತ ಏನಿಲ್ಲ ಶಂಕರ ಜಾತಿಯವನು ಮಿಶ್ರ ಜಾತಿಯವರು ಎಲ್ಲರೂ ಕೂಡ ಮಾಡಬಹುದು ಅಂತೇಳಿ ಇಲ್ಲಿ ಹೇಳ್ತಾರೆ ಸ್ತ್ರೀಯರು ಕೂಡ ಮಾಡಬಹುದು ಅಂತ ಮಾಡಬಹುದು ದ್ವಿಜಾಂ ವೈದಿಕೇನಾ ಮಾರ್ಗೇಣಾರಾಧನ ವರಂ ಅನ್ಯಷಾ ಅದು ವೈದಿಕೇನ ನ ಸಂಮತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣದವರು ದ್ವಿಜರು ಎನಿಸ್ಕೊಳ್ತಾರೆ ಉಪನಯನಾದಿ ಆಗುವ ಕಾರಣ ಅಲ್ಲಿ ಬ್ರಹ್ಮೋಪದೇಶ ಆದ ನಂತರ ಅವನು ದ್ವಿಜ ದ್ವಿಜನ್ಮ ಎರಡನೇ ಜನ್ಮ ಅವನಿಗೆ ಉಂಟಾಗ್ತದೆ ಬ್ರಹ್ಮೋಪದೇಶದ ಬಳಿಕ ವೇದಾಧಿಕಾರ ಬರ್ತದೆ ಹಾಗಾಗಿ ಅವರು ವೇದೋಕ್ತವಾದಂಥ ಮಾರ್ಗದಿಂದ ಶಿವಲಿಂಗ ಆರ್ಚನೆ ಶ್ರೇಷ್ಠವಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇನ್ನು ಮಿಕ್ಕ ವರ್ಣದವರು ವೇದೋಕ್ತವಾಗಿ ಮಾಡಬಾರದು ವೈದಿಕೇನ ನ ಸಮ್ಮತಮ ವೈದಿಕಾಂ ದ್ವಿಜಾನಾಂಚ ಪೂಜಾ ವೈದಿಕ ಮಾರ್ಗತಃ ಕರ್ತವ್ಯ ನಾಣ್ಯಮಾರ್ಗೇಣ ಇತ್ಯಾದ ಭಗವಾನ್ ಶಿವ ನೋಡಿ ವೈದಿಕರಾದಂತಹ ಮೂರು ವರ್ಣದವರು ಯಾರಿದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯವರು ವೇದೋಕ್ತವಾಗಿ ಶಿವಪೂಜೆಯನ್ನು ಮಾಡಬೇಕು ಬೇರೆ ಮಾರ್ಗದನ್ನು ಮಾಡಬಾರದು ಅಂತೇಳಿ ಭಗವದ್ಗಾದ ಶಿವನ ಅಪ್ಪಣೆಯಾಗಿದೆ ಶಿವನೇ ಹೇಳಿದ್ದಾನೆ ದಧೀಚಿ ಗೌತಮಾದೀನಾಂ ಶಾಪೇನಾ ದಗ್ಧಚೇತಸಾಂ ದ್ವಿಜಾಂ ಜಾಯತೆ ಶ್ರದ್ಧಾ ನೈವೈಕ ಕರ್ಮಣಿ ದಧೀಚಿ ಮುನಿ ಗೌತಮ ಋಷಿ ದ್ವಿಜರಿಗೆ ವೈದಿಕ ಕರ್ಮದಲ್ಲಿ ಶ್ರದ್ಧೆ ಉಂಟಾಗುವುದಿಲ್ಲ ಯಾವುದೋ ಕಾಲದಲ್ಲಿ ಯಾವುದೋ ಜನ್ಮದಲ್ಲಿ ಋಷಿ ಶಾಪ ಇದ್ದರೆ ಅವರಿಗೆ ವೈದಿಕ ಕರ್ಮದಲ್ಲಿ ಶ್ರದ್ಧೆ ಅಂತ ಹೇಳ್ತಾರೆ ದಧಿಚಿ ಶಾಪೇನ ದಧೀಚಿ ಚೇತಸಾಂ ವಿಜಾನಾಂ ಆದ್ದೇತ ವೈದಿಕಕರ್ಮಿ ಶ್ರದ್ಧಾ ನಾಯತೆ ಯೋ ವೈದಿಕೃತ್ಯ ಕರ್ಮಸ್ಮರ್ತಮಾ ಅನ್ಯತ್ಸರನ್ಮರ್ತ್ಯೋ ನಕಲ್ಪಲೇತ್ ವೈದಕರ್ಮಗಳನ್ನು ಸ್ಮರ್ತಕರ್ಮಗಳನ್ನು ತಿರಸ್ಕರಿಸಿ ಸ್ಮೃತ್ಯುಕ್ತವಾದಂಥ ಅದು ಸ್ಮಾರಥ ವೇದೋಕ್ತವಾದ್ದು ವೈದಿಕ ಸ್ಮೃತಿಗಳು ಮನು ಅಧಿಸ್ಮೃತಿಗಳಿದೆಯಲ್ಲ ಮನು ಯಾಜ್ಞವಲ್ಕ್ಯ ಆಮೇಲೆ ಶಾತಾತಪ ಹಾರೀತ ಸ್ಮೃತಿಗಳು ಪರಾಶರ ಕಲಿಯುಗಕ್ಕೆ ಪರಾಶರ ಸ್ಮೃತಿ ಅಂತ ಹೇಳ್ತಾರೆ ಅತ್ಯಂತ ಸಂಕ್ಷೇಪವಾದದ್ದು ಪರಾಶರ ಸ್ವಲ್ಪ ಸುಲಭವಾಗಿರದೆ ಅದರಲ್ಲಿ ಮೂಲ ಮನುಸ್ಮೃತಿ ಅಂತೇಳಿ ವ್ಯಾಸಸ್ಮೃತಿ ಬೇರೆ ಬೇರೆ ಸ್ಮೃತಿಗಳಿವೆ ಸ್ಮೃತಿಗಳಿದೆ ಉಪಸ್ಮೃತಿಗಳಿದೆ ಹ್ಞೂ ಶಂಕಲಿಖಿತ ಸ್ಮೃತಿ ಹ್ಞೂ ಬೇರೆ ಬೇರೆ ಸ್ಮೃತಿಗಳಿವೆ ಹೀಗೆ ಇವುಗಳು ಸ್ಮಾರತ ಕರ್ಮಗಳು ಸ್ಮೃತಿಯುಕ್ತವಾದಂಥ ಸ್ಮೃತಿಯಲ್ಲಿ ಹೇಳಿದಂಥದ್ದು ವೈದಿಕ ಕರ್ಮ ಅಂದರೆ ವೇದಯುಕ್ತವಾದ ಹೀಗೆ ಇವು ಎರಡನ್ನೂ ತಿರಸ್ಕರಿಸಿ ಬೇರೆ ಕರ್ಮಗಳನ್ನು ಮಾಡತಕ್ಕಂಥವನು ಯಾವ ಫಲವನ್ನು ಪಡೆಯಲಾರ ವೈದಿ ಏನು ಇತ್ತಂ ಕೃತ್ವಾರ್ಚನ ಶಂಭೋರ್ ನೈವೇದ್ಯಾಂತಂ ವಿಧಾನತಃ ಪೂಜೆಯೇದಷ್ಟಮೂರ್ತಿಶ್ಚ ತತ್ರ ಇವ ಜಗನ್ಮಯಿ ಹೀಗೆ ವಿಧಿವತ್ವಾಗಿ ನೈವೇದ್ಯದವರೆಗೆ ನೈವೇದ್ಯಾಂತ ಶಂಭುವನ್ನು ಅರ್ಚಿಸಿ ಅಲ್ಲಿಯೇ ಅವನು ಮೂರು ಜಗದ್ರೂಪಗಳಾಗಿರ್ತಕ್ಕಂಥ ಎಂಟು ಮೂರ್ತಿಗಳನ್ನು ಪೂಜಿಸಬೇಕು ಪೂಜೆಯದು ಅಷ್ಟಮೂರ್ತಿ ಮೂರು ಲೋಕವನ್ನು ವ್ಯಾಪಿಸಿ ಇರತಕ್ಕಂಥ ಶಿವನ ಅಷ್ಟಮೂರ್ತಿ ಸ್ವರೂಪವನ್ನು ಅರ್ಚನೆ ಮಾಡಬೇಕು ನೈವೇದ್ಯದ ನಂತರ ಅದು ಯಾವ್ಯಾವುದು ಅಂತೇಳಿ ಹೇಳ್ತಾರೆ ಅಷ್ಟಮೂರ್ತಿಗಳೀಗ ಕ್ಷಿತಿರಾಪನಲೋ ವಾಯುರಕಾಶ ಸೂರ್ಯಸೋಮಕೌ ಯಜಮಾನಿತಿತ್ವಷ್ಟೌ ಮೂರ್ತಯ ಪರಿಕೀರ್ತಿ ನೋಡಿ ಕ್ಷಿತಿ ಭೂಮಿ ಆಪ ನೀರು ಜಲ ಅನಲ ಅಗ್ನಿ ವಾಯು ವಾಯು ಆಕಾಶ ಆಕಾಶ ಸೂರ್ಯ ಸೋಮಕೌ ಸೂರ್ಯ ಚಂದ್ರ ಯಜಮನ ಇವಷ್ಟ ಅಷ್ಟ ಆತ್ಮ ಇವರುಗಳು ಈಶ್ವರನ ಎಂಟು ಮೂರ್ತಿಗಳು ಅಷ್ಟ ಮೂ ಅಷ್ಟ ಮೂರ್ತಿಯ ಪರಿಕೀರ್ತಿ ಶೋಭವ್ರ್ ಉಗ್ರೋ ಭೀಮ ಈಶ್ವರ ಮಹಾದ ಪಶುಪತಿರ್ ಪಶುಪತಿರೇತೂರ್ತಿರಚೇತ್ ನೋಡಿ ಈ ಅಷ್ಟಮೂರ್ತಿಗಳು ಯಾವ ಎಂಟು ಈಶ್ವರನ ಸ್ವರೂಪದ ಪ್ರತೀಕ ಕ್ರಮವಾಗಿ ಅಂತ ಹೇಳಿದರೆ ಶರ್ವ ಭವ ರುದ್ರ ಉಗ್ರ ಭೀಮ ಈಶ್ವರ ಮಹಾದೇವ ಪಶುಪತಿ ಎನ್ನತಕ್ಕಂಥ ಎಂಟು ಈಶ್ವರ ಸ್ವರೂಪಗಳು ಭೂಮಿ ಶರ್ವ ಜಲ ಭವ ಅಗ್ನಿ ರುದ್ರ ವಾಯು ಉಗ್ರ ಆಕಾಶ ಭೀಮ ಸೂರ್ಯ ಈಶ್ವರ ಚಂದ್ರ ಮಹಾದೇವ ಯಜಮಾನ ಪಶುಪತಿ ಅನುಕ್ರಮವಾಗಿದೆ ಅದಾದಮೇಲೆ ಪೂಜೆಯೇ ಪರಿವಾರಂಚ ತಂಭೋಸ್ ಸುಭಕ್ತಿ ಈಶಾನಾಧಿಕ್ರಮ ತತ್ರ ಚಂದನಾ ಕ್ಷತಪತ್ರ ಕೈ ಆಮೇಲೆ ಈಶಾನ್ಯ ಮೊದಲಾದ ಶಂಕರನ ಪರಿ ಸಪರಿವಾರವಾಗಿ ಪರಿವಾರ ಗಣಗಳನ್ನು ಗಂಧಾಕ್ಷತೆ ಬಿಲ್ಲಪತ್ರಗಳಿಂದ ಭಕ್ತಿಪೂರ್ವಕವಾಗಿ ಈಶಾನಂ ನಂದಿನ ಚಂಡಂ ಮಹಾಕಾಲಂಚಿಣಂ ವೃಷಂ ಸ್ಕಂದಂ ಕಪರ್ದೀಶಂ ಸೋಮಂ ಶುಕ್ರಂಚ ತತ್ಕ್ರಮತ್ ನೋಡಿ ಈಶ್ವರನ ಗಣಗಳು ಪರಿವಾರ ಪರಿವಾರ ಅಂತೇಳಿದರೆ ಈಶಾನ ನಂದೀಶ್ವರ ಚಂಡ ಮಹಾಕಾಲ ಭೃಂಗಿ ವೃಷ ಅಥ ವೃಷಭ ಸ್ಕಂದ ಕಪರ್ದೀಶ ಸೋಮ ಶುಕ್ರ ಈ ಕ್ರಮವಾಗಿ ಇವರೇ ಈಶ್ವರನ ಪರಿವಾರ ಅಗ್ರತೋ ವೀರಭದ್ರಂಚ ಇವರನ್ನು ಕ್ರಮವಾಗಿ ಅರ್ಚಿಸಬೇಕು ಅಂತೇಳಿ ಆಮೇಲೆ ಅಗ್ರತೋ ವೀರಭದ್ರಂಚ ಪೃಷ್ಠೆ ಕೀರ್ತಿಮುಖ ತಥಾ ಏಕಾದಶಾನ್ ರುದ್ರಾನ್ ಪೂಜೆಯೇತ್ ವಿಧಿನ ತಥಃ ಮುಂಭಾಗದಲ್ಲಿ ವೀರಭದ್ರನನ್ನು ಹಿಂಭಾಗದಲ್ಲಿ ಕೀರ್ತಿಮುಖನನ್ನು ಪೂಜಿಸಬೇಕು ಬಳಿಕ ಏಕಾದಶಾನ್ ರುದ್ರಾನ್ ಏಕಾದಶ ರುದ್ರನನ್ನು ವಿಧಿವತ್ತಾಗಿ ವಿಧಿನ ಪೂಜೆಯೇತ್ ಬಳಿಕ ಅರ್ಚಿಸಬೇಕು ವಿಧಿವತ್ತಾಗಿ ತತಃಪಂಚಾಕ್ಷರಂಜಪ್ಪ ಶತರುದ್ರೀಯ ಸ್ತುತಿ ಸ್ತಿರ್ನಾ ಪಂಚಾಂಗಪ ಆಮೇಲೆ ಶಿವಪಂಚಾಕ್ಷರಿಯನ್ನು ಜಪಿಸಿ ಶತರುದ್ರೀಯ ಪಾರಾಯಣವನ್ನು ಮಾಡಿ ಸ್ತುತಿ ನಾನಾಧ ಕೃತ್ವ ಅಂತ ಶಿವನ ಸ್ತುತಿಯನ್ನು ಮಾಡಿ ಅನೇಕ ಬಗೆಯಿಂದ ಪಂಚಾಂಗಪಕ್ಷಿಣನಮಸ್ಕಾರವನ್ನು ಮಾಡಿ ಪಂಚಾಂಗ ಪಠನ ಪಂಚಾಂಗವನ್ನು ಓದುವಂಥದ್ದು ಹಾಗೆಯೇ ಅಂದರೆ ಆ ದಿನದ ಪಂಚಾಂಗ ಪಂಚಾಂಗಗಳು ಇರ್ತಕ್ಕಂಥದ್ದೇ ಪಂಚಾಂಗ ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂಥೇಳಿ ಆ ದಿವಸದ್ದು ಏನೇನು ಅಂಥೇಳಿ ತಿಥಿ ಯಾವುದು ವಾರ ಯಾವುದು ನಕ್ಷತ್ರ ಯಾವುದು ನಿತ್ಯನಕ್ಷತ್ರ ಯಾವುದು ಮಹಾನಕ್ಷತ್ರ ಯಾವುದು ಯೋಗ ಯಾವುದು ಆ ದಿನದ್ದು ಆ ಆ ಮುಹೂರ್ತದ್ದು ಕರಣ ಇವು ಇಷ್ಟನ್ನು ಪಠನ ಮಾಡುವಂಥದ್ದು ಅದಾದಮೇಲೆ ತತಃ ಪ್ರದಕ್ಷಿಣಂಕೃತ್ ನತ್ವ ಲಿಂಗ ವಿಸರ್ಜಯೇತ್ ಇತಿ ಪ್ರೋಕ್ತ ಶೇಷಂಚ ಶಿವಪೂಜ ನ ಮಾದರಾತು ಆ ಬಳಿಕ ಪ್ರದಕ್ಷಿಣ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅನಂತರ ಲಿಂಗವನ್ನು ವಿಸರ್ಜಿಸಬೇಕು ಈ ರೀತಿಯಾಗಿ ಶಿವಪೂಜಾಕ್ರಮವನ್ನು ಸಂಪೂರ್ಣವಾಗಿ ಹೇಳಿದ್ದೇನೆ ಅಂತ ಹೇಳ್ತಾರೆ ಸೂತಮುನಿಗಳು ಯಾರಿಗೆ ಶೌನಕಾದಿಗಳಿಗೆ ನೈವಿಶಾರಣ್ಯದ ಮಹಾಸತ್ರಯಾಗದಲ್ಲಿ ಇತಿ ಪ್ರೋಕ್ತೇಷಂಚ ಶಿವಪೂಜನ ಆಧಾರಾ ಉದಂಗುಖ ಕು ಕಾರ್ಯ ಸದೈವೀ ಶಿವಾರ್ಚನ ಸದಾ ಪ್ಯು ಕುರ್ಯಾ ಉದಂಗ್ ಉದಂಗ ಮುಖ ರಾತ್ರಿಯಲ್ಲಿ ಶುದ್ಧನಾಗಿದ್ದು ಶಿವಪೂಜೆ ಮತ್ತು ಮಿಕ್ಕ ದೇವರ ಪೂಜೆಗಳನ್ನು ಉತ್ತರ ಕುಳಿತು ಮಾಡಬೇಕು ರಾತ್ರಿಯಲ್ಲಿ ಯಾಕಂದರೆ ಪೂರ್ವಾಭಿಮುಖವಾಗಿ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಇರುವುದಿಲ್ಲ ಹಾಗಾಗಿ ಉತ್ತರ ಮುಖವಾಗಿ ಮಾಡಬೇಕು ಯಾವುದೇ ವೈದಿಕ ಸ್ಮೃತಿಯುಕ್ತ ಕರ್ಮಗಳನ್ನು ಸ್ಮಾರತ ಕರ್ಮಗಳು ವೇದಯುಕ್ತ ಕರ್ಮಗಳನ್ನು ರಾತ್ರಿಯಲ್ಲಿ ಮಾಡುವಾಗ ಉತ್ತರ ಮಾಡಬೇಕು ಅಂತ ಹೇಳ್ತಾರೆ ನ ಪ್ರಾಚೀನ ನ ಿಕ್ಕಿ ಶಂಕರ ಎದುರಾಗಿಯೂ ಪ್ರದೀಚೀ ಶಕ್ತಿ ಸಂಹಿತ ಪಶ್ಚಿಮದಿಕ್ಕಿಗೂ ಸಹ ಬೆನ್ನು ಹಾಕಿಕೊಂಡು ಕುಳಿತುಕೊಳ್ಳಬಾರದು ಪೂರ್ವ ದಿಕ್ಕಿಗೆ ಬೆನ್ನು ಹಾಕಿ ಕುಳಿತುಕೊಳ್ಳಬಾರದು ಶಂಕರನ್ನು ಎದುರಾಗಿ ಕುಳಿತುಕೊಳ್ಳಬಾರದು ಪಶ್ಚಿಮ ದಿಕ್ಕಿಗೂ ಕುಳಿತು ಬೆನ್ನು ಹಾಕಿ ಕುಳಿತುಕೊಳ್ಳಬಾರದು ಆದರ ಕಾರಣ ಗ್ರಾಹ್ಯವಾದಂಥ ದಿಕ್ಕನ್ನು ಆಶ್ರಯಿಸಬೇಕು ಉತ್ತರಕ್ಕೆ ಮುಖ ಮಾಡಬೇಕು ಅಂತ ಪೂಜೆ ರಾತ್ರಿ ಮಾಡುವಾಗ ವಿನಾ ಭಸ್ಮತ್ರಿಪುಂಡ್ರೇನ ವಿನಾ ರುದ್ರಾಕ್ಷಮಾಲಯ ಬಿಲ್ವ ಬಿಲ್ವ ವಿನಾ ನೈವ ಪೂಜೆಯೇ ಶಂಕರಂ ಬುಧ ಅಂದರೆ ವಿನಾ ಭಸ್ಮತ್ರಿಪುಂಡ್ರೇನ ಭಸ್ಮ ಮೂರು ನಾಮಗಳನ್ನು ತ್ರಿಪುಂಡ್ರ ಅಡ್ಡನಾಮಗಳನ್ನು ಹಚ್ಚದೆಯು ರುದ್ರಾಕ್ಷಮಾಲೆಯನ್ನು ಧರಿಸದೆಯು ಬಿಲ್ಲಪತ್ರ ವಿನಾ ನೈವ ಬಿಲ್ಲವಪತ್ರಗಳಿಲ್ಲದೆಯೂ ಕೂಡ ನೈವ ಎಂದಿಗೂ ಕೂಡ ಪೂಜೆಗೆ ಶಂಕರಂ ಬುಧ ನೈವ ಎಂದಿಗೂ ಪೂಜಿಸಬಾರದು ಶಿವನನ್ನು ಬಲ್ಲವರು ತಿಳಿದವರು ಬುಧ ಜ್ಞಾನಿಯಾದವನು ಅಂದರೆ ಇವು ಪೂಜೆ ಶಿವಪೂಜೆ ಮಾಡುವಾಗ ಭಸ್ಮತ್ರಿಪುಂಡ್ರವನ್ನು ಧರಿಸಿ ರುದ್ರಾಕ್ಷಮಾಲೆಯನ್ನು ಧರಿಸಿ ಬಿಲ್ಲುಪತ್ರದಿಂದ ಅರ್ಚನೆ ಮಾಡಬೇಕು ಬಿಲ್ಲಪತ್ರ ಸಹಿತವಾಗಿ ಇದು ಮೂರಿಲ್ಲದಿದ್ದರೆ ಶಿವಪೂಜೆಗೆ ಫಲ ಇಲ್ಲ ಭಸ್ಮ ಪ್ರಾಪ್ತೌ ಮುನಿಶ್ರೇಷ್ಠಾ ಪ್ರವೃತ್ತೇ ಶಿವಪೂಜನೆ ತದಾ ಮೃದಾ ಪಿ ಕರ್ತವ್ಯ ಲಲಾಟೆ ಛತ್ರಿಪುಂಡ್ರಕಂ ಶಿವಪೂಜೆ ಪ್ರಾರಂಭವಾಗಿ ಭಸ್ಮ ಎಲ್ಲಿಯೂ ಸಿಗದಿದ್ದರೆ ಹ್ಞೂ ಭಸ್ಮ ಅಪ್ರಾಪ್ತೌ ಮನುಶ್ರೇಷ್ಠಾಹ ಎಲೆ ಮನುಶ್ರೇಷ್ಠರೇ ಪ್ರವೃತ್ತಿ ಶಿವಪೂಜನೆ ಶಿವಪೂಜೆ ಈಗಾಗಲೇ ಪ್ರವೃತ್ತವಾಗಿದೆ ತೊಡಗಿದ್ದೀರಿ ಶಿವಪೂಜೆಯಲ್ಲಿ ಆವಾಗ ಭಸ್ಮ ಸಿಗಲಿಲ್ಲ ಅಂಥೇಳಿ ಆದರೆ ತದ ಮೃದಾಪಿ ಕರ್ತವ್ಯಂ ಲಲಾಟೆ ಚ ತ್ರಿಪುನ್ ರಕಂ ಮಣ್ಣಿನಿಂದಾದರೂ ಕೂಡ ಹಣೆಯಲ್ಲಿ ಮೂರು ಪಟ್ಟಿಗಳನ್ನು ಹಚ್ಚಿಕೊಳ್ಬೇಕು ಅಂತೇಳಿ ಹೇಳ್ತಾರೆ ಹಣೆ ಲಲಾಟೆ ಇತಿ ಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಂ ಏಕವಿಂಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿನ ಮೊದಲನೆಯಾದಂಥ ವಿದ್ಯೇಶ್ವರ ಸಂಹಿತೆಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯವು ಮುಗಿಯಿತು ಇನ್ನು ಮುಂದೆ ನಾವು ಇಪ್ಪತ್ತ ಎರಡನೇ ಮುಂದಿನ ದಿನ ನೋಡೋಣ ಇಪ್ಪತ್ತ ಒಂದು ಅಧ್ಯಾಯಗಳು ಅಲ್ಲಿಗೆ ಮುಗಿಯಿತು ಹೀಗೆ ಬಹುದೀರ್ಘವಾಗಿ ಇಲ್ಲಿ ವಿಸ್ತಾರವಾಗಿ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಅಂದರೆ ಹೇಳಿದ್ದಾರೆ ಯಾವ ರೀತಿ ಎಷ್ಟೆಷ್ಟು ಲಿಂಗಗಳನ್ನು ಪೂಜೆ ಮಾಡಿದೆ ಏನೇನು ಫಲ ಅಂತ ಇತ್ಯಾದಿ ವಿಚಾರಗಳು ತಲಾಪೇಕ್ಷೆಯನ್ನು ಅನುಸರಿಸಿ ಶಿವಲಿಂಗಗಳ ಸಂಖ್ಯೆಯ ನಿರ್ಣಯವನ್ನು ಮಾಡಿದ್ದಾರೆ ಇನ್ನು ಇಪ್ಪತ್ತೆರಡನೇ ಶಿವ ಶಿವನೈವೇದ್ಯ ಭಕ್ಷಣ ನಿರ್ಣಯ ಹ್ಞೂ ಶಿವನೈವೇದ್ಯವನ್ನು ಯಾವ ರೀತಿ ಯಾವಾಗ ಯಾರು ಹೇಗೆ ಏನನ್ನು ಶಿವನಿಗೆ ನಿವೇದಿಸಿ ಅದನ್ನು ಭಕ್ಷಣ ಮಾಡುವಂಥದ್ದು ತಿನ್ನುವಂಥ ಕ್ರಮ ಉಣ್ಣುವಂಥದ್ದು ಶಿವ ನ ಪ್ರಸಾದವನ್ನು ಶಿವಪ್ರಸಾದ ಭಕ್ಷಣೆ ಅದರ ಬಗ್ಗೆ ಹೇಳ್ತಾರೆ ಹೇಗೆ ಹೇಳ್ತದೆ ನಿಯಮ ಅಂತೇಳಿ ಧರ್ಮ ಆಚರಣೀಯವಾದದ್ದು ಹೇಗೆ ಆಮೇಲೆ ಬಿಲ್ವ ಮಹಾತ್ಮ್ಯ ವರ್ಣನ ಬಿಲ್ಲುವ ವೃಕ್ಷ ಅದರ ಹಾಗೆ ವಿಲ್ಲುವ ಪತ್ರೆ ಮಹಾತ್ಮೆ ಶಿವನೈವೇದ್ಯ ಭಕ್ಷಣದ ನಿಯಮ ನಿರ್ಣಯ ಇವಿಷ್ಟು ನಮಗೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಸಿಗತಕ್ಕಂಥ ವಿಚಾರಗಳು ಅದನ್ನು ಮುಂದೆ ನೋಡೋಣ ಹರೇ ರಾಮ ಓಂ ದತ್ಸ ಶಿವಾರ್ಪಣ